ಮೋಹದ ರಕ್ಷಿಷ್ಟ ಅಧ್ವೇಣ ಅರ್ಥತ್ ವಯಂ ಅಸ್ಮಕು ವಪು ರಕ್ಷ ಕಥಾಷ್ಟೇ ಸ ದೇಹ ಅಧುವ ತೇಹತ್ವಸ್ತಿ ತಸ್ ವಿಧೇನೆ ಶರೀರೆ ರಕ್ಷಿತೆ भागवत शुकशास्त्रक भागवतकूय तरी अन शरीरण किमी प्रयोजनमस्त